ನ ಕಾಚಿನ್ ಮಹಾದ್ಯೈ ಪ್ರದ್ಯಾಸ್ತಿನೌ ಸಿಂಹವ್ಯಾನ್ ಹಾಹಣೋ ನರಕ ವ್ರಜೇತ್ ಸ್ವಾತ್ರ ದ್ವಾತ್ಮವದ್ಯಮವಾತ್ ಮದ್ಯ ದ್ವಾ ಬ್ರಾಹ್ಮಣಸ್ತು ಬ್ರಾಹ್ಮಣ್ಯದೇ ಹೀಯತೆ ನ ಕೃಷ್ಣಸಾರಂ ವಿತರೆತ್ ಬಲಿಂತೂ ಕ್ಷತ್ರಿಯಾಧಿಕಹ ಮಹಾದೇವಿಗೆ ಎಂದಿಗೂ ಕುದುರೆ ಆನೆಗಳನ್ನು ಬಲಿ ಕೊಡಬಾರದು ಸಿಂಹ ಹುಲಿ ಮತ್ತು ಮನುಷ್ಯರ ಬಲಿಯನ್ನು ಕೊಟ್ಟರೆ ಬ್ರಾಹ್ಮಣನು ನರಕವನ್ನು ಹೊಂದುತ್ತಾನೆ ತನ್ನ ಶರೀರದ ರಕ್ತವನ್ನು ಬಲಿಯನ್ನಾಗಿ ಅರ್ಪಿಸಿದರೆ ಆತ್ಮಹತ್ಯಾ ದೋಷಕ್ಕೆ ಗುರಿಯಾಗುತ್ತಾನೆ ಮದ್ಯವನ್ನು ಅರ್ಪಿಸಿದರೆ ಬ್ರಾಹ್ಮಣನ ಬ್ರಾಹ್ಮಣ್ಯವೇ ನಾಶ ಹೊಂದುತ್ತದೆ ಕ್ಷತ್ರಿಯರೇ ಮುಂತಾದವರು ಕೃಷ್ಣ ಸಾರವೆಂಬ ಜಿಂಕೆಯನ್ನು ಬಲಿಕೊಡ ಕೂಡದು ಪಶು ಪಕ್ಷಿ ಮುಂತಾದ ಯಾವುದೇ ಜಾತಿಯಲ್ಲೂ ಸ್ತ್ರೀ ಜಾತಿಯ ಪ್ರಾಣಿಗಳನ್ನು ದೇವಿಗೆ ಬಲಿ ಕೊಡಬಾರದು ಹಾಗೆ ಕೊಟ್ಟವನು ನರಕವನ್ನು ಸೇರುತ್ತಾನೆ ಪಶೂನಾಮ್ ಪಕ್ಷೀಣಾಂ ವಾಪಿ ನರಾಣಂ ಚ ವಿಶೇಷತಃ ಸ್ತ್ರೀಯಂ ನದ್ಯಾತು ಬಲೀಂ ದತ್ವ ನರಕ ಮಾಪ್ನುಯಾತ್ ಎಂದು ದೇವಿ ಪುರಾಣವು ಹೇಳುತ್ತದೆ ಬಲಿಕೊಡುವಾಗ ಕೊಡುವಾಗ ಈ ಸ್ತ್ರೀಜಾತಿಗೆ ವಿನ ಏಕೆ ಎಂಬ ಪ್ರಶ್ನೆಯೂ ಹೇಳುತ್ತದೆ ಪಶುಗಳ ಬಲಿಯ ಬದಲಿಗೆ ಕುಂಬಳಕಾಯಿ ಕಬ್ಬಿನ ಜಲೆಗಳನ್ನು ಮದ್ಯ ಆವಾಸಗಳನ್ನು ಸಮರ್ಪಿಸಬಹುದು ಹಿಟ್ಟಿನಿಂದ ಮಾಡಿದ ಪಶುಗಳನ್ನು ಬಳಿಕೊಡಬಹುದು ಭಾವನಾ ರೂಪದ ಪಶುಗಳನ್ನು ಬಳಿಕೊಡಬಹುದು ಮದ್ಯದ ಬದಲಿಗೆ ಎಳನೀರನ್ನು ಜೇನುತುಪ್ಪವನ್ನು ಸಮರ್ಪಿಸಬಹುದು ಎಂದು ಕಾಳಿಕಾಪುರಾಣಕ್ಯವು ಹೇಳುತ್ತದೆ ಕೂಷ್ಮಾಂಡಿಕ್ಷು ದಂಡಂ ಚ ಮಧ್ಯಮೇವೇ ಬಲಿಸಮ ತೃಪ್ತೌ ಚಾಗಸದ ಚಾಗೈಶ್ಚ ಮಹಿಷ್ಯ ಕೂಷ್ಮಾಂಡೈರಪಿ ಭಾವತೈ ೈವಾಪಿ ಬಲಿನ ತಂ ಸಮರ್ಪೇತ್ ನಾರಿಕೇರ್ ಬೀಜಪುರ್ಯೈ ಜಂಬೀರೈ ನಿಂಬುಜಾತಿಭಿ ಮಹಾರ್ಜೈರಪರ್ಯೆಚೈನಾಂ ನ ವಂದ್ಯಾಂ ತಾಂ ನಿಶಾಂ ನಯೇತ್ ಹೀಗೆ ಪಶುಬಲಿಯನ್ನು ದೇವತೆಗಳಿಗೆ ಕೊಡಬಹುದೇ ಎಂಬ ಪ್ರಶ್ನೆಗೆ ವಿಷಯದ ಪರವಾಗಿ ವಿಷಯ ವಿರೋಧವಾಗಿ ಮತ್ತು ಕೆಲವರಿಗೆ ರಿಯಾಯಿತಿಯ ರೂಪದಲ್ಲಿ ಹೀಗೆ ನಾನಾ ಅಭಿಪ್ರಾಯಗಳು ಶಾಸ್ತ್ರಗಳಲ್ಲಿ ಏಕೆ ಕಂಡುಬರುತ್ತವೆ ಎಂಬ ಪ್ರಶ್ನೆಗೆ ಕೆಲವರು ಹೀಗೆ ಉತ್ತರ ನೀಡ ಕೊಡುತ್ತಾರೆ ಮಾಂಸ ನೈವೇದ್ಯವನ್ನು ದೇವತೆಗಳಿಗೆ ಅರ್ಪಿಸುವುದು ಪುರಾತನ ವೈದಿಕ ಆರ್ಯರಲ್ಲಿ ಸರ್ವಸಾಧಾರಣವಾಗಿತ್ತು ಕುರಿ ಕೋಣ ಮುಂತಾದ ಪ್ರಾಣಿಗಳಿಗೆ ಚೇತನವೇ ಇಲ್ಲ ಮನುಷ್ಯರು ಮಾತ್ರವೇ ಚೇತನರು ಆದ್ದರಿಂದ ತೀರ್ಯ ಪ್ರಾಣಿಗಳನ್ನು ಕೊಂದರೆ ಹಿಂಸೆಯ ಪಾಪ ಬರುವುದಿಲ್ಲ ಎಂದು ಅವರು ಭಾವಿಸಿದ್ದರು ಅನಂತರ ಬೌದ್ಧ ಜೈನ ಮತಗಳ ಪ್ರಭಾವದಿಂದ ಅಹಿಂಸೆಯ ಸಂಸ್ಕಾರ ಅವರಲ್ಲಿಯೂ ಹರಡಿತು ಮತ್ತು ಯಜ್ಞದಲ್ಲಿ ಪಶುಬಲಿಯನ್ನು ಕೊಡದೆ ದವಸಧಾನ್ಯ ಹಣ್ಣು ಹಂಪಲು ಮತ್ತು ದವ್ಯ ಪದಾರ್ಥಗಳಿಂದಲೇ ಯಜ್ಞವನ್ನು ನೆರವೇರಿಸಬೇಕೆಂದು ಅವರು ಬೋಧಿಸತೊಡಗಿದರು ಇದು ಜೈನ ಬೌದ್ಧ ನಂತರ ಕಾಲದ ಹಿಂದೂ ಧರ್ಮದ ಸಾಹಿತ್ಯ ಎಂದು ಅವರು ಹೇಳುತ್ತಾರೆ ಈ ಸಮಾಧಾನವೂ ಸರಿಯಲ್ಲ ಏಕೆಂದರೆ ಪಶುಪ್ರಾಣಿಗಳು ಮತ್ತು ಸಸ್ಯಗಳು ಕೂಡ ಚೇತನಗಳೆಂಬ ತಿಳುವಳಿಕೆ ವೈದಿಕ ಮಹಾಶಿಗಳಿಗೆ ಇತ್ತು ಎಂಬುದಕ್ಕೆ ವೇದಗಳಲ್ಲಿಯೇ ಆಧಾರವಿದೆ ಗೋವನ್ನು ರುದ್ರರ ತಾಯಿ ವಸುಗಳ ಮಗಳು ಮಾತಾ ರುದ್ರಾಣಾಂ ದುಹಿತ ವಸೂನಾಂ ಎಂದು ಋಗ್ವೇದವು ವರ್ಣಿಸುತ್ತದೆ ದರ್ಬೆಯನ್ನು ಕುರಿತು ನಿನ್ನನ್ನು ಅಡ್ಡಡ್ಡವಾಗಿ ಕತ್ತರಿಸುವುದಿಲ್ಲ ನಿನ್ನ ಗಿಣ್ಣುಗಳಿಗೆ ಹಿಂಸೆ ಮಾಡುವುದಿಲ್ಲ ವಿಧಿಪೂರ್ವಕವಾಗಿ ಯಜ್ಞಕ್ಕಾಗಿ ಸಂಗ್ರಹಿಸಿಕೊಳ್ಳುತ್ತೇವೆ ನನ್ನನ್ನು ನಾಶಗೊಳಿಸಬೇಡ ಮಾತ್ವಾನ್ವಕ್ ಮಾತಿರ್ಯಕ್ ಪರ್ವತೇರಾಧ್ಯ ಸಮಚೆತ್ತೇ ಮಾರಿಷಮ್ ಎಂದು ಯಜುರ್ವೇದವು ಪ್ರಾರ್ಥಿಸುತ್ತದೆ ಕೃತಿಗಳಲ್ಲಿ ದರ್ಬ ಸಂಗ್ರಹಣೆ ತುಳಸಿ ಪತ್ರ ಸಂಗ್ರಹಣೆ ಮಾಡುವಾಗ ಅವುಗಳಿಗೆ ನಮಸ್ಕರಿಸಿ ಅವುಗಳ ಅನುಮತಿ ಪಡೆದು ಯಜ್ಞ ಪೂಜಾರ್ಥವಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಸಂಗ್ರಹಿಸಿಕೊಳ್ಳಬೇಕೆಂಬ ವಿಧಾನವಿದೆ ಆದ್ದರಿಂದ ತೀರಿಯ ಪ್ರಾಣಿಗಳಿಗೆ ಚೇತನವೇ ಇಲ್ಲವೆಂಬುದು ವೈದಿಕ ಆರ್ಯರ ಭಾವನೆಯಾಗಿತ್ತು ಎಂಬ ವಾದವು ಸರಿಯಲ್ಲ ಅಹಿಂಸೆಯ ಪಾಠವನ್ನು ಅವರು ಅನಂತರ ಕಾಲದ ಜೈನ ಬೌದ್ಧರಿಂದ ಕಲಿಯುವ ಪ್ರಮೇಯವಿರಲಿಲ್ಲ ಯವ ಪ್ರಾಣಿಯನ್ನು ಹಿಂಸೆವಾಡಬಾರದು ನ ಚಿಗುಂ ಸಾರ್ ಸರ್ವಾ ಭೂತಾನಿ ಎಂದು ವೇದಗಳೇ ಸಾರುತ್ತವೆ ಈ ಅಭಿಪ್ರಾಯವೇ ಅನಂತರ ಕಾಲದಲ್ಲಿ ಬಂದ ಜೈನ ಬೌದ್ಧ ಮಧಗಳಲ್ಲಿ ಒತ್ತಿ ಹೇಳಲ್ಪಟ್ಟಿದೆ ಜೈನರು ಅಹಿಂಸಾ ಶೂರರು ಅದರ ಬಗೆಗೆ ಅತಿವಾದವನ್ನು ಮಾಡುತ್ತಾರೆ ಬೌದ್ಧರು ಪಶಿಬಲಿಯಗಳನ್ನು ಖಂಡಿಸಿ ಅಹಿಂಸೆಯ ಬಗೆಗೆ ವೀರ ಪ್ರತಿಜ್ಞೆಗಳನ್ನು ಮಾಡಿದರು ವ್ಯವಹಾರದಲ್ಲಿ ಮಾಂಸ ಭಕ್ಷಕರಾಗಿದ್ದಾರೆ ನಾವು ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ ಇತರರು ಕೊನೆ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತೇವೆ ಇದರಲ್ಲಿ ಪಾಪವಿಲ್ಲ ಎಂದು ವಾದಿಸುತ್ತಾರೆ ಮಾಂಸ ಭಕ್ಷಣೆ ಮಾಡುವವರು ನೇರವಾಗಿ ಇಲ್ಲದಿದ್ದರು ಪರಂಪರೆಯಿಂದಲಾದರೂ ಪ್ರಾಣಿ ಹಿಂಸೆಗೆ ಕಾರಣರಾಗುತ್ತಾರೆಂಬ ಸಾಮಾನ್ಯ ಸತ್ಯವನ್ನು ಅವರು ಮರೆತಿರುತ್ತಾರೆ ಹಿಂಸೆ ಹಿಂಸೆಗಳ ವಿಷಯದಲ್ಲಿ ವಿವೇಕದಿಂದ ವಿಚಾರ ಮಾಡಿ ಪ್ರಯೋಗಕ್ಕೆ ಸಾಧ್ಯವಾದ ಆಚರಣೆಯನ್ನು ಬೋಧಿಸಿರುವ ವೈದಿಕ ಸಂಸ್ಕೃತಿಯಲ್ಲಿ ಮಾತ್ರವೇ ಬೋಧಿಸಿರುವುದು ವೈದಿಕ ಸಂಸ್ಕೃತಿಯಲ್ಲಿ ಮಾತ್ರವೇ ಯಾವ ಪ್ರಾಣಿಗೂ ಹಿಂಸೆ ಮಾಡದೆ ಜೀವನ ನಡೆಸಬೇಕು ಹಾಗೆ ಸಾಧ್ಯವಾಗದಿದ್ದರೆ ಸಾಧ್ಯವಾದಷ್ಟು ಕಡಿಮೆ ಹಿಂಸೆ ಮಾಡಬೇಕು ಅನಿವಾರ್ಯವಾದಾಗ ಮಾತ್ರ ಹಿಂಸೆ ಮಾಡಬೇಕು ಅದ್ರೋಹೇಣೈವ ಭೂತಾನಂ ಅಲ್ಪದ್ರೋಹೇಣವಾ ಪುನಃ ಎಂದು ಮನುಸ್ಮೃತಿ ಹೇಳುತ್ತದೆ ಜೀವೋಜೀವಸ್ಯ ಭೋಜನ ಎಂಬಂತೆ ಮತ್ತೊಂದು ಜೀವಿಯನ್ನು ಆಹಾರವಾಗಿ ತೆಗೆದುಕೊಳ್ಳದೆ ಯಾವ ಜೀವಿಯೂ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಸಸ್ಯಾಹಾರ ಸೇವಿಸಲಿ ಅಥವಾ ಮಾಂಸಾಹಾರ ಸೇವಿಸಲಿ ಅಂತೂ ಹಿಂಸೆ ಇಲ್ಲದೆ ಜೀವನವು ಸಾಧ್ಯವೇ ಇಲ್ಲ ಏಕೆಂದರೆ ಸಸ್ಯಗಳು ಚೇತನಗಳೇ ಆದರೆ ಚೈತನ್ಯ ಶಕ್ತಿಯ ವಿಕಾಸವು ಸಸ್ಯಗಳಲ್ಲಿರುವುದಕ್ಕಿಂತ ತೀರ್ಯ ಪ್ರಾಣಿಗಳಲ್ಲಿ ಹೆಚ್ಚಾಗಿರುತ್ತದೆ ಮನುಷ್ಯನಲ್ಲಿ ತೀರ್ಯಕ್ ಪ್ರಾಣಿಗಳಲ್ಲಿರುವುದಕ್ಕಿಂತಲೂ ಹೆಚ್ಚಾಗಿರುತ್ತದೆ ಮನುಷ್ಯರಲ್ಲೂ ಜ್ಞಾನಿಗಳಲ್ಲಿ ತುಂಬ ಹೆಚ್ಚಾಗಿರುತ್ತದೆ ಆದ್ದರಿಂದ ಸಸ್ಯದ ಹಿಂಸೆಗಳಿಗಿಂತ ಹಿಂಸೆಗಿಂತಲೂ ತೀರ್ಯಕ್ ಪ್ರಾಣಿಗಳ ಹಿಂಸೆಯು ಹೆಚ್ಚು ಪಾಪಕರ ಅದಕ್ಕಿಂತಲೂ ಮನುಷ್ಯ ಹಿಂಸೆಯು ಹೆಚ್ಚು ಪಾತಕ ಬ್ರಹ್ಮಜ್ಞಾನಿಯನ್ನು ಹಿಂಸಿಸುವುದು ಅತ್ಯಂತ ದೊಡ್ಡ ಪಾತಕ ಎಂಬುದು ಸಿದ್ಧವಾಗುತ್ತದೆ ಆದ್ದರಿಂದ ತಿರ್ಯಕ್ ಪ್ರಾಣಿಗಳನ್ನು ಕೊಲ್ಲುವುದರಿಂದ ದೊರೆಯುವ ಮಾಂಸದ ಆಹಾರದ ಸೇವನೆಗಿಂತಲೂ ಸಸ್ಯಗಳಿಂದ ದೊರೆಯುವ ಆಹಾರದ ಸೇವನಿಯು ಶ್ರೇಷ್ಠ ಎಂದು ಮಹರ್ಷಿಗಳು ಬೋಧಿಸಿದರು ಆದರೆ ಸಸ್ಯಾಹಾರವನ್ನು ತಯಾರಿಸುವಾಗಲೂ ಪ್ರಾಣಿ ಹಿಂಸೆ ಆಗಿಯೇ ಆಗುತ್ತದೆ ಎಂಬುದನ್ನು ಋಷಿಗಳು ಅರಿತಿದ್ದರು ಪರಿಹಾರಕ್ಕಾಗಿ ಅವರು ಪಂಚಮಹಾಯಜ್ಞಗಳನ್ನು ವಿಧಿಸಿದರು ದೇವತಾ ಪೂಜೆ ಮತ್ತು ಅತಿಥಿಗಳ ಸೇವೆಯು ಈ ಪಂಚಮಹಾಯಜ್ಞಗಳಲ್ಲಿಯೇ ಸೇರುತ್ತದೆ ಒರಳು ಒಲೆ ಬಿಸುವ ಗುಡಿಸಿ ಸಾರಿಸುವಿಕೆ ನೀರಿನ ಸಂಗ್ರಹ ಎಂಬ ಐದು ಕಡೆಗಳಲ್ಲಿ ಅನಿವಾರ್ಯವಾದ ಹಿಂಸೆ ಆಗುತ್ತದೆ ಇವುಗಳಿಗೆ ಪಂಚ ಸೂನಸ್ಥಾನಗಳು ಎಂದು ಹೆಸರು ಈ ಸೂನಾದೋಷದ ನಿವೃತ್ತಿಗಾಗಿ ಬ್ರಹ್ಮಯಜ್ಞ ಪಿತೃಯಜ್ಞ ದೇವಯಜ್ಞ ಭೂತಯಜ್ಞ ಮತ್ತು ಮನುಷ್ಯಯಜ್ಞ ಅತಿಥಿ ಪೂಜೆ ಎಂಬ ಪಂಚಮಹಾಯಜ್ಞಗಳು ಶಾಸ್ತ್ರಗಳಲ್ಲಿ ಗೃಹಸ್ಥರಿಗೆ ವಿಹಿತವಾಗಿವೆ ಹೀಗೆ ಯಜ್ಞರೂಪದಲ್ಲಿ ಆಹಾರವನ್ನು ತಯಾರಿಸಿ ವಿನಿಯೋಗಿಸಿದಾಗ ಅದರಲ್ಲಿ ಪಾಪವಿಲ್ಲ ಯಜ್ಞಕ್ಕೆ ಉಪಯೋಗ ಪಡುವ ದ್ರವ್ಯಗಳಿಗೂ ದೇವತಾ ಅರ್ಪಿತವಾಗುವುದರಿಂದ ಸದ್ಗತಿ ಉಂಟು ಎಂದು ಶಾಸ್ತ್ರಗಳು ಹೇಳುತ್ತವೆ ಯಜ್ಞಾರ್ಥಂ ಪಶುವ ಸೃಷ್ಟಾಹ ಯಜ್ಞದಲ್ಲಿ ಉಪಯೋಗ ಪಡುವುದೇ ಪರಮಭಾಗ್ಯ ಮಾಂಸ ಆಹಾರಕ್ಕಿಂತಲೂ ಸಸ್ಯಾಹಾರವು ಶ್ರೇಷ್ಠ ಎಂಬುದನ್ನು ಮೇಲೆ ನಿರೂಪಣೆ ಮಾಡಿದೆ ಆದರೆ ಮಾಂಸಾಹಾರ ಮಾಡುವವರು ತಾವು ಸೇವಿಸುವ ಪದಾರ್ಥದ ಪದಾರ್ಥವನ್ನು ತಮ್ಮ ದೇವತೆಗಳಿಗೆ ಅರ್ಪಣೆ ಮಾಡುವುದರಲ್ಲಿ ಯಾವ ದೋಷವೂ ಇಲ್ಲ ಹಾಗೆ ದೇವತಾರ್ಪಣೆ ಮಾಡದಿದ್ದರೆ ಅದರಿಂದ ಹೆಚ್ಚು ದೋಷ ಉಂಟಾಗುತ್ತದೆ ಮನುಷ್ಯನಿಗೆ ಯಾವುದೋ ಆಹಾರವೋ ಅವನ ದೇವತೆಗಳಿಗೂ ಅದೇ ಆಹಾರ ಎದನ್ನ ಪುರುಷೋ ಭವತಿ ತದನ್ನ ದೇವತಾ ಪ್ರಸಾದವನ್ನು ಸೇವಿಸುವುದೇ ಅವನಿಗೆ ಶ್ರೇಯಸ್ಕರ ಮಾಂಸಭಕ್ಷಣೆಯು ಮಹಾಪಾತಕವಲ್ಲ ಆದರೆ ಅದನ್ನು ಬಿಡುವುದು ಅತ್ಯಂತ ಶ್ರೇಷ್ಠ ಎಂದು ಮನುವು ಉಪದೇಶಿಸುತ್ತಾನೆ ನ ಮಾಂಸಭಕ್ಷಣೆ ದೋಷ ನ ಮಧ್ಯೆ ನಚ ಚ ಮೈಥುನೇ ಪ್ರವೃತ್ತಿರೇಶ ಭೂತಾನಂ ನಿವೃತ್ತಿಸ್ತು ಮಹಾಫಲಂ ವೈದಿಕ ಮಹರ್ಷಿಗಳಲ್ಲಿ ಎಲ್ಲರೂ ಮಾಂಸಭಕ್ಷಕರಾಗಿರಲಿಲ್ಲ ಸಸ್ಯಾಹಾರಿಗಳು ಅವರಲ್ಲಿ ಹೇರಳವಾಗಿದ್ದರು ಮಾಂಸಭಕ್ಷಕರಲ್ಲೂ ಬ್ರಹ್ಮಚಾರಿಗಳು ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಮಾಂಸಾಹಾರ ಸೇವಿಸಬಾರದೆಂಬ ನಿಯಮವಿತ್ತು ಮಾಂಸಾಹಾರವನ್ನು ಸೇವಿಸುವ ಜನರಿಗೂ ಇಂತಿಂತ ದಿನಗಳಲ್ಲಿ ಅದನ್ನು ಸೇವಿಸಬಾರದು ಸೇವಿಸುವವರು ಯಜ್ಞರೂಪದಲ್ಲಿ ಸೇವಿಸಬೇಕು ದೇವತಾ ಪೂಜೆ ದಾನಗಳನ್ನು ಮಾಡಿಯೇ ಸೇವಿಸಬೇಕು ಎಂಬ ಅನುಶಾಸನವಿತ್ತು ಒಟ್ಟಿನಲ್ಲಿ ಮಾಂಸಾಹಾರವನ್ನು ಸಂಪೂರ್ಣವಾಗಿ ತೊರೆಯುವ ಅಥವಾ ಅಂಶತಃ ತೊರೆಯುವ ಮತ್ತು ಪರಿಮಿತಿಗೊಳಿಸುವ ನೀತಿಯಲ್ಲೇ ವೈದಿಕ ಮಹರ್ಷಿಗಳಿಗೆ ತಾತ್ಪರ್ಯವಿತ್ತು ಎಂದು ಅವರ ಶಾಸ್ತ್ರಗಳು ಪರಿಶೀಲಿಸಿದಾಗ ನಮಗೆ ತಿಳಿದು ಬರುತ್ತದೆ ಜ್ಞಾನಿಗಳಾದ ಮಹರ್ಷಿಗಳು ಆಚರಿಸಿದ ಅನೇಕ ಯಜ್ಞಗಳ ವರ್ಣನೆಗಳನ್ನು ನಾವು ಇತಿಹಾಸ ಪುರಾಣಗಳಲ್ಲಿ ನೋಡುತ್ತೇವೆ ಅವುಗಳಲ್ಲಿ ಕೆಲವು ಪಶುಬಳಿ ರೂಪವಾಗಿಯೂ ಇವೆ ಅಲ್ಲಿ ಪಶು ಹಿಂಸೆ ಆಗುತ್ತಿರಲಿಲ್ಲವೇ ಎಂಬ ಪ್ರಶ್ನೆ ಉಂಟಾಗುವುದು ಯಾರು ಯಜ್ಞ ಮಾಡುವಾಗ ಯಜ್ಞ ಪಶುಗಳಿಗೆ ಅಂತವರು ಯಜ್ಞ ಮಾಡಲೇಬಾರದು ಯಜ್ ಹಾಗೆ ಯಜ್ಞ ಮಾಡಿದರೆ ಅವರು ವೇದ ಮಂತ್ರಗಳನ್ನು ಉಚ್ಚರಿಸಿದರೂ ಪಾಪ ಭಾಜನರಾಗುತ್ತಾರೆ ಎಂಬುದು ಶಾಸ್ತ್ರಗಳ ಅಭಿಪ್ರಾಯ ಏಕೆಂದರೆ ಯಜ್ಞಕ್ಕೆ ಅಧ್ವರ ಎಂಬ ಪರ್ಯಾಯ ಪದವಿದೆ ಪರ್ಯಾಯ ಪದವಿದೆ ಅದಕ್ಕೆ ಅರ್ಥ ಅಹಿಂಸೆ ಎಂದು ಆದ್ದರಿಂದ ಹಿಂಸೆಯನ್ನುಂಟು ಮಾಡುವ ಕರ್ಮವು ಯಜ್ಞವಾಗುವುದೇ ಇಲ್ಲ ಹಿಂಸೆಯನ್ನು ತಪ್ಪಿಸಿ ಯಜ್ಞ ಮಾಡುವವನಿಗೆ ಮತ್ತು ಯಜ್ಞ ದ್ರವ್ಯಕ್ಕೆ ಸದ್ಗತಿಯನ್ನು ಉಂಟುಮಾಡುವುದೇ ಶಾಸ್ತ್ರೀಯವಾದ ಯಜ್ಞ ಅಶ್ವ ಅಜ ಮುಂತಾದ ಯಜ್ಞ ಪಶುವಿಗೆ ಸದ್ಗತಿ ಹೇಗೆ ಉಂಟಾಗುತ್ತದೆ ಅದಕ್ಕೆ ಮನುಷ್ಯನಂತೆ ಜ್ಞಾನವಿಲ್ಲವಾದ್ದರಿಂದ ತನ್ನ ಸಾಧನೆಯಿಂದ ಸದ್ಗತಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಯಜ್ಞವನ್ನು ಮಾಡುವವನು ಮಹರ್ಷಿಯಾಗಿದ್ದರೆ ಬ್ರಹ್ಮಜ್ಞಾನಿಯಾಗಿದ್ದರೆ ತನ್ನ ತಪೋಬಲದಿಂದ ಅದಕ್ಕೆ ಸದ್ಗತಿಯನ್ನು ಅದ ಅವನು ಸಾಧ್ಯ ಅಂತಹ ತಪೋಬಲ ಇಲ್ಲದವರು ಪಶುವನ್ನು ಬಲಿಕೊಟ್ಟು ಅದಕ್ಕೆ ಸದ್ಗತಿಯನ್ನು ಕೊಡುತ್ತೇನೆ ಎಂದರೆ ತಾನೆ ನದಿಯನ್ನು ದಾಟಲಾರದವನು ಮತ್ತೊಬ್ಬರನ್ನು ನದಿ ದಾಟಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದಂತೆ ಆಗುತ್ತದೆ ಸ್ವಯಂ ತರಿತುಮಕ್ಷ್ಮ ಕಿಮಿತ್ತೂರಾನಸೌ ತಾರೆಯೇತ್ ಪಶುವದೆಯ ವಧೆಯ ಹಿಂಸೆಯಲ್ಲಿಯೇ ಪರ್ಯಾವಸನ ಹೊಂದುವ ನಾಮಯಜ್ಞವಾಗುತ್ತದೆ ಅವನ ಯಜ್ಞ ದಾನಿಯಾದ ಮಹರ್ಷಿಯು ತನ್ನ ತಪೋಬಲದಿಂದ ಯಜ್ಞ ಪಶುವಿಗೆ ಸದ್ಗತಿಯನ್ನುಂಟು ಎಂದು ಇಟ್ಟುಕೊಳ್ಳೋಣ ಆದರೆ ಪಶುವಿಗೆ ಅದರ ವಧೆಯಿಂದ ಹಿಂಸೆ ಉಂಟಾಗುವುದಿಲ್ಲವೇ ಎಂದರೆ ಹಿಂಸೆ ಉಂಟಾಗದೇ ಇರುವ ಒಂದು ದಿವ್ಯಸ್ಥಿಯನ್ನು ಅದಕ್ಕೆ ಉಂಟು ಮಾಡುವ ಶಕ್ತಿಯೂ ಅವನಿಗೆ ಕ್ಲೋರೋಫಾರಂ ಕೊಟ್ಟು ಶಸ್ತ್ರಚಿಕಿತ್ಸೆ ಮಾಡುವಂತೆ ಎಂಬ ಉದಾಹರಣೆಯನ್ನು ಶ್ರೀರಂಗ ಮಹಾಗುರುಗಳು ಇದಕ್ಕೆ ಸಂಬಂಧಿಸಿದಂತೆ ಕೊಡುತ್ತಿದ್ದರು ಇದರಿಂದ ಚಸ್ತ್ರಚಿಕಿತ್ಸೆಗೆ ಒಳಪಡುವ ರೋಗಿಗೆ ಹಿಂಸೆಯೂ ಚಿಕಿತ್ಸೆಯ ಅನಂತರ ಒಳ್ಳೆಯ ಚೈತನ್ಯ ಶಕ್ತಿಯು ಉಂಟಾಗುತ್ತದೆ ಇಂತಹ ಶಕ್ತಿ ಇಲ್ಲದವರು ಪಶುಬಲಿಯನ್ನು ಕೊಟ್ಟರೆ ಅದು ಕೇವಲ ವಿಡಂಬನೆಯ ಯಜ್ಞವೇ ಆಗುತ್ತದೆ ಅದ್ವರ ದ ದ್ವರವಾಗುತ್ತದೆ ಸದ್ಗತಿಯ ಬದಲು ದುರ್ಗತಿಯನ್ನು ಉಂಟು ಮಾಡುತ್ತದೆ ಕೆಲವು ಮಹಾತ್ಮರು ಮಾಡುತ್ತಿದ್ದ ಪಶುಬಲಿ ಯಜ್ಞಕ್ಕೆ ಇಷ್ಟು ವಿವರಣೆ ಕೊಡಬೇಕಾಯಿತು ಆದರೂ ಇಂತಹ ಯಜ್ಞಕ್ಕಿಂತಲೂ ಸಸ್ಯ ದ್ರವ್ಯ ರೂಪವಾದ ಪಶುವಿನಿಂದ ಮಾಡುವ ಯಜ್ಞವೇ ಶ್ರೇಷ್ಠ ದ್ರವ್ಯಯಜ್ಞಕ್ಕಿಂತಲೂ ಜ್ಞಾನಯಜ್ಞವು ಶ್ರೇಷ್ಠ ಎಂದು ಜ್ಞಾನಿಗಳು ಹೇಳುತ್ತಾರೆ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಪಶುಬಲಿ ಯಜ್ಞದಲ್ಲೂ ಮನಸ್ಸಿಗೆ ಬಂದ ಪಶುವನ್ನು ಯಜ್ಞಕ್ಕೆ ಅರಿಸಿಕೊಳ್ಳುವುದಿಲ್ಲ ಅದು ಸಂತಾನವನ್ನು ಅಳೆಯುವ ಯೋಗ್ಯತೆ ಹೊಂದಿರಬಾರದು ಬಲವಂತವಾಗಿ ಒಯ್ಯಲ್ಪಡಬಾರದು ತನ್ನ ಸಂತೋಷಪೂರ್ವಕವಾದ ಇಷ್ಟದಿಂದ ಯಜ್ಞ ಪಶುವಾಗಲು ಬರಬೇಕು ಇಂತಹ ಲಕ್ಷಣಗಳಿಲ್ಲದೆ ಇರುವ ಪಶುವನ್ನು ಸೆಳೆದುಕೊಂಡು ಬಂದು ಯಜ್ಞದಲ್ಲಿ ವಿಶ್ವಾಸನ ಮಾಡಿದರೆ ಅದು ಅನಿಷ್ಟ ಫಲವನ್ನೇ ಕೊಡುತ್ತದೆ ದೇವಿ ಪೂಜೆಯಲ್ಲಿ ಉಪಯೋಗಿಸುವ ಪಶುವು ಪಕ್ಷಿಯಾಗಲಿ ಮೃಗವಾಗಲಿ ಅದು ಪುರುಷ ಜಾತಿಗೆ ಸೇರಿರಬೇಕು ಸ್ತ್ರೀಜಾತಿಯದು ಆಗಿರಬಾರ ಆಗಿರಬಾರದು ಎಂದು ಶಾಸ್ತ್ರವು ಹೇಳುತ್ತದೆ ಸ್ತ್ರೀಯಂ ನ ದದ್ಯಾತು ಬಲಿಂ ದತ್ವಾ ನರಕ ಮಾಪ್ನುಯಾತ್ ಈ ಶಾಸ್ತ್ರ ನಿಯಮಕ್ಕೆ ಕಾರಣವೇನು ದುರ್ಗಾದೇವಿಯ ಸ್ತ್ರೀ ದೇವತೆಯಾದ್ದರಿಂದ ಸ್ತ್ರೀ ಜಾತಿಯ ಪ್ರಾಣಿಯ ಬಲಿಯು ಅಪಚಾರವಾಗುತ್ತದೆ ಎಂಬ ಕಾರಣವನ್ನು ಇದಕ್ಕೆ ಕೆಲವರು ಮಂಡಿಸುತ್ತಾರೆ ಇದು ಸರಿಯಲ್ಲ ಏಕೆಂದರೆ ಪುರುಷ ದೇವತೆಗಳ ಬಲಿಯಲ್ಲಿ ಪುರುಷ ಜಾತಿಯ ಪಶುವನ್ನು ಬಲಿಕೊಡಬಾರದು ಶ ಜಾತಿಯ ಪಶುವನ್ನು ಬಲಿ ಕೊಡಬೇಕು ಎಂಬ ಫಲಿತಾಂಶಕ್ಕೆ ಮೇಲ್ಕಂಡ ಕಾರಣವು ನಮ್ಮನ್ನು ಒಯ್ಯುತ್ತದೆ ಯಾವ ಜಾತಿಯ ಪ್ರಾಣಿಯ ದೇಹವು ಯಾವ ದೇವತೆಗೆ ಭೋಗ್ಯವಾದುದು ಯಾವ ದೇವತಾ ಪ್ರಸನ್ನತೆಗೆ ಬೇಕಾದ ಪ್ರಕೃತಿಯನ್ನು ಮಾಡುವುದು ಎಂಬ ವಿವೇಕವನ್ನು ಶಾಸ್ತ್ರ ನಿಯಮವು ಅವಲಂಬಿಸಿದೆ ಮತ್ತೊಂದು ಮುಖ್ಯ ವಿಷಯವನ್ನು ಗಮನಿಸಬೇಕು ದುರ್ಗಾದೇವಿಯ ಪೂಜೆಯಲ್ಲಿ ಪಶುಬಲಿಯನ್ನು ಎಲ್ಲರೂ ಕೊಡಲೇಬೇಕು ಎಂಬ ನಿಯಮವಿಲ್ಲ ರಾಜಸ ತಾಮಸ ಪೂಜೆಗಳಲ್ಲಿ ಮಾತ್ರವೇ ಪಶುಬಲಿ ಇರುತ್ತದೆ ಸಾತ್ವಿಕ ಪೂಜೆಯಲ್ಲಿ ಸಸ್ಯದ್ರವ್ಯಗಳಿಂದಲೇ ಆರಾಧನೆಯು ಸಂಪನ್ನವಾಗುತ್ತದೆ ಆ ಸಾತ್ವಿಕ ಪೂಜೆಯೇ ಶ್ರೇಷ್ಠವಾದುದು ಸಾತ್ವಿಕೈರ್ ಜಪಯಜ್ಞಾಧ್ಯ ನೈವೇದ್ಯಶ್ಚ ನಿರಾಮಿಷ್ ಮಾಹಾತ್ಮ್ಯಂ ಭಗವತ್ಯಶ್ಚ ಪುರಾಣದಿಷು ಕೀರ್ತಿತಂ ಪಾಟಸ್ಥ್ಯ ಜಪ ಪ್ರೋಕ್ತ ಪಟೇದೇವಿ ಮನ ಪ್ರಿಯ ರಾಜ್ಯ ಬಲಿ ನೈವೇದ್ಯೈ ಸಾಷ್ಯೆಸ್ತಾ ಸುರಮಸ್ಯುಪಾರ್ಯೈ ಜಪಯಜ್ಞೈರ್ ವಿನಾ ವಿಸ್ತೀ ಸ್ಯಾತ್ ಕಿರತನಾಂಚ ಸಮ್ಮತ ಸಾತ್ವಿಕ ಪೂಜೆಯಲ್ಲಿ ಜಪಯಜ್ಞ ಮುಂತಾದೊಗಳೇ ಇರುತ್ತವೆ ಮಾಂಸವಿಲ್ಲದೆ ದ್ರವ್ಯಗಳಿಲ್ಲದೆ ನೈವೇದ್ಯ ಸಮರ್ಪಣೆ ಜಪ ಎಂದರೆ ಪುರಾಣಗಳಲ್ಲಿ ಹೇಳಲ್ಪಟ್ಟಿರುವ ದೇವಿ ಮಹಾತ್ಮ್ಯವನ್ನು ಭಕ್ತಿಯಿಂದ ತನ್ಮತೆಯಿಂದ ಪಾರಾಯಣ ಮಾಡುವುದು ರಾಜಸ ಪೂಜೆಯಲ್ಲಿ ಪಶು ಬಲಿ ಇರುತ್ತದೆ ಮಾಂಸಯುಕ್ತವಾದ ನೈವೇದ್ಯ ಸಮರ್ಪಣೆ ಮಾಡುತ್ತಾರೆ ತಾಮಸ ಪೂಜೆಯಲ್ಲಾದರೂ ಮಧ್ಯ ಮಾಂಸಾದಿ ನೈವೇದ್ಯಗಳೇ ಇರುತ್ತವೆ ಜಪಯಜ್ಞಗಳು ಇರುವುದಿಲ್ಲ ಆದರೆ ಒಂದು ತಾತ್ವಿಕವಾದ ಅರ್ಥದಲ್ಲಿ ಎಲ್ಲಾ ಸಾತ್ವಿಕ ದೇವತಾ ಪೂಜೆಯಲ್ಲಿಯೂ ಪಶುಬಲಿ ಇದ್ದೇ ಇರುತ್ತದೆ ನಮ್ಮ ಅಂತಃಕರಣದಲ್ಲಿ ಕಾಮ ಕ್ರೋಧ ಮುಂತಾದ ಪಶುಗಳು ಪುಷವಾಗಿ ಬೆಳೆದು ವಿಹರಿಸುತ್ತವೆ ಅವುಗಳನ್ನು ಬಳಿಕೊಟ್ಟು ದೇವತೆಯನ್ನು ಸಂತೋಷಪಡಿಸುವವರು ಆತ್ಮಗುಣ ಸಂಪನ್ನರಾದ ಮಹಾತ್ಮರೇ ಆಗುತ್ತಾರೆ ತಾತ್ಪರ್ಯವೇನೆಂದರೆ ಪಶುಬಲಿ ಇಲ್ಲದ ಸಾತ್ವಿಕ ವಿಧಾನದಿಂದಲೇ ದೇವಿಯ ಪೂಜೆಯನ್ನು ಮಾಡುದು ಉತ್ತಮ ಆದರೆ ಮಾಂಸಾಹಾರಿಗಳು ಯೋಗ್ಯವಾದ ಲಕ್ಷಣಗಳಿಂದ ಕೂಡಿದ ಪಶುವನ್ನು ಶ್ರದ್ಧಾಭಕ್ತಿಗಳಿಂದ ವಿಧಿಪೂರ್ವಕವಾಗಿ ದೇವತೆಗೆ ಸಮರ್ಪಿಸಿದರೆ ಅದು ಪಾತಕವಾಗುವುದಿಲ್ಲ ಕಾಮಕ್ರೋಧಾದಿ ಪಶುಗಳ ಬಲಿಯನ್ನು ಮಾತ್ರ ದೇವಿ ಪೂಜೆಯಲ್ಲಿ ಎಲ್ಲರೂ ಸಮರ್ಪಿಸಬಲೇಬೇಕು ಇಲ್ಲದಿದ್ದರೆ ದೇವಿಗೆ ಸಂತೋಷವಿಲ್ಲ ಜಗನ್ಮಾತೆಗೆ ಪ್ರಸನ್ನತೆಯನ್ನು ಉಂಟು ಮಾಡುವ ಅಂತಹ ಯಜ್ಞವಿಧಾನವು ಅತ್ಯಂತ ಶ್ರೇಷ್ಠವಾದುದು ಏಕೆಂದರೆ ಅದು ಜ್ಞಾನಯಜ್ಞಕ್ಕೆ ನಮ್ಮನ್ನು ಅಧಿಕಾರಿಗಳನ್ನಾಗಿ ಮಾಡುತ್ತದೆ ರಾಜಸವಾದ ಪೂಜಾ ವಿಧಾನದಲ್ಲಿ ದೇವಿಯ ಪೂಜೆಗೆ ಪಶುಬಲಿಯನ್ನು ಹೇಳಿರುವುದು ನಿಜ ಇಲ್ಲಿ ದೇವಿಯು ಮಡ್ಡಿ ಮಾಂಸಗಳನ್ನು ತಿನ್ನುತ್ತಾಳೆಯೇ ಎಂದು ಚೋದ್ಯವನ್ನು ಮಾಡಬಾರದು ದೇವಿಯು ಮಡ್ಡಿ ಮಾಂಸಗಳನ್ನು ತಿನ್ನುವುದಿಲ್ಲ ಲಡ್ಡು ಜಿಲೇಬಿಗಳನ್ನು ಭಕ್ಷಿಸುವುದಿಲ್ಲ ಆಕೆಯು ನಿತ್ಯಾನಂದ ಪರಿಪೂರ್ಣಳಾಗಿ ಇಷ್ಟಾರ್ಥಗಳನ್ನು ಅನುಗ್ರಹಿಸುವವಳು ಭಕ್ತರು ಸಾತ್ವಿಕ ರಾಜ ತಾಮಸ ಪ್ರಕೃತಿಗಳಿಗೆ ಅನುಗುಣವಾಗಿ ಆಕೆಯ ಆರಾಧನೆಯನ್ನು ಮಾಡುತ್ತಾರೆ ಯಾವ ಬಗೆಯ ಆರಾಧನೆಗೆ ಯಾವ ಬಗೆಯ ದ್ರವ್ಯಗಳ ನೈವೇದ್ಯ ಮತ್ತು ಪ್ರಸಾದ ಸ್ವೀಕರಣೆಯು ಉಚಿತವಾಗಿದೆ ಮತ್ತು ಇಷ್ಟಾರ್ಥ ಸಿದ್ಧಿಗೆ ಅನುಕೂಲವಾಗಿದೆ ಎಂಬುದನ್ನು ಅನುಸರಿಸಿ ಮೇಲ್ಕಂಡ ಬಲಿವಿಧಾನವನ್ನು ಬಲಿವಿಧಾನವು ಹೇಳಲ್ಪಟ್ಟಿದೆ ಎಂಬುದನ್ನು ವಿವೇಕದಿಂದ ಗಮನಿಸಬೇಕು ಎಲ್ಲಾ ಭಕ್ತರು ಸಾತ್ವಿಕ ಪೂಜೆಯನ್ನೇ ಮಾಡಬೇಕು ಎಂದು ಅನುಶಾಸನ ಮಾಡಲು ನಮಗೇನು ಅಧಿಕಾರ ಈ ಪಶುಬಲಿ ಜ್ಞಾ ಜಿಜ್ಞಾ ವಿವರಣೆಯು ಪ್ರಕೃತ ವಿಷಯದಿಂದ ಸ್ವಲ್ಪ ದೂರವಾಗಿ ವಿಸ್ತಾರವಾಗಿದ್ದರು ಇಂತಹ ಇತರ ವೈದಿಕ ಮತ್ತು ತಾಂತ್ರಿಕ ಪೂಜಾ ವಿಜ್ಞಾನದಲ್ಲೂ ಅದು ಉಪಯೋಗ ಪಡುವುದರಿಂದ ಭಾವಿಸಿ ಇಲ್ಲಿ ಮಂಡಿಸಿದ್ದೇನೆ ಈ ಮಹೋತ್ಸವಗಳಿಗೆ ಸೇರಿದಂತೆ ಆಚರಿಸಲ್ಪಡುವ ವೃಕ್ಷ ಪೂಜೆಯು ಟಿಕಾಟೋಕೆಗಳಿಗೆ ಆಸ್ಪದವಾಗಿರುವ ಒಂದು ಮುಖ್ಯ ವಿಷಯ ಆದ್ದರಿಂದ ಅದನ್ನು ಇಲ್ಲಿ ವಿವೇಚನೆ ಮಾಡುತ್ತೇವೆ ಆರ್ಯ ಭಾರತೀಯ ಮಹರ್ಷಿಗಳು ಪ್ರಧಾನವಾಗಿ ಪ್ರಕೃತಿಯ ಪೂಜಕರು ಅವರು ಪ್ರಕೃತಿಯಲ್ಲಿ ಭಯ ಆಶ್ಚರ್ಯ ಸಂಭ್ರಮ ಮುಂತಾದ ಭಾವುಗಳನ್ನು ಭಾವಗಳನ್ನು ಕೆರಳಿಸಲು ಸಿಡಿಲು ಮಿಂಚುಗಳು ಮಳೆ ಗಾಳಿ ಬೆಳಕು ಮುಂತಾದವುಗಳಿಂದ ಪ್ರಭಾವಿತರಾಗಿ ಅವುಗಳಲ್ಲಿ ದೈವತ್ವವನ್ನು ಆರೋಪಿಸಿ ಅವುಗಳನ್ನೇ ದೇವರೆಂದು ಭಾವಿಸಿ ಪ್ರಾರ್ಥನೆಗಳಿಂದಲೂ ಯಜ್ಞಗಳಿಂದಲೂ ಅವುಗಳನ್ನು ಆರಾಧಿಸತೊಡಗಿದರು ವೃಕ್ಷಗಳ ಪೂಜೆಯು ಇದೇ ಗುಂಪಿಗೆ ಸೇರಿದ್ದು ದೈತ್ಯಕಾರವಾಗಿ ಬೆಳೆದಿದ್ದ ವೃಕ್ಷಗಳು ಅವರ ಮನಸ್ಸನ್ನು ಸೆಳೆದು ಅವುಗಳಿಂದ ದೊರೆಯುತ್ತಿದ್ದ ನೆರಳು ಹೂವು ಹಣ್ಣು ಹಂಪಲುಗಳು ಔಷಧಿಗಳು ಮತ್ತು ಮರಗಳು ದಿಮ್ಮಿಗಳಿಂದ ತಯಾರಿಸಲ್ಪಟ್ಟ ಗೃಹೋಪಕರಣಗಳು ಮತ್ತು ಕಟ್ಟಿಗೆ ಮುಂತಾದ ಪ್ರಯೋಜನಗಳು ಅವರನ್ನು ಆಕರ್ಷಿಸಿದವು ವೈದಿಕ ಆರ್ಯರ ಗೃಹಗಳೆಲ್ಲವೂ ಸಾಮಾನ್ಯವಾಗಿ ವೃಕ್ಷಗಳಿಂದಲೇ ಕಟ್ಟಲ್ಪಡುತ್ತಿದ್ದವು ವೈದಿಕ ವಿಶ್ವಕರ್ಮ ಸೂಕ್ತದಲ್ಲಿ ವಿಶ್ವಕರ್ಮನು ಈ ಜಗತ್ತು ಯಾವ ಅರಣ್ಯದ ಯಾವ ಮರಗಳಿಂದ ನಿರ್ಮಿಸಿದನು ಕಿಂ ಕುಧ್ವನ ಕೂ ಸ ವೃಕ್ಷ ಆಸಿದ್ಯತೋ ದ್ಯಾವ ಪೃಥ್ವೀ ನಿಷ್ಪತಕ್ಷುಹು ಎಂಬ ವಾಕ್ಯವನ್ನು ನೋಡುತ್ತೇವೆ ಹೀಗೆ ತಮ್ಮ ಹೃದಯದ ಮೇಲೆ ಪ್ರಭಾವ ಬೀರಿದ ವೃಷಗಳನ್ನು ವೈದಿಕ ಋಷಿಗಳು ದೇವತೆಗಳೆಂದು ಪೂಜಿಸತೊಡಗಿದರು ಅದೇ ಪರಂಪರೆ ಈ ಇಪ್ಪತ್ತನೆಯ ಶತಮಾನದಲ್ಲಿಯೂ ಭಾರತೀಯರಲ್ಲಿ ಮುಂದುವರಿಯುತ್ತಿದೆ ಎಂಬುದು ಬಹುಮಂದಿ ಪಾಶ್ಚಾತ್ಯ ವಿದ್ವಾಂಸ ವಿಮರ್ಶಕರ ಅಭಿಪ್ರಾಯ ಅವರ ಮಾನಸ ಅನೇಕ ಮಂದಿ ಭಾರತೀಯ ವಿದ್ವಾಂಸರು ಇದೇ ಸಿದ್ಧಾಂತವನ್ನೇ ಸಾರುತ್ತಿದ್ದಾರೆ ಈ ವಿವರಣೆ ಸರಿಯಾಗಿದೆಯೇ ಈ ವಿವರಣೆಯು ಮೇಲುನೋಟಕ್ಕೆ ಯುಕ್ತಿಯುಕ್ತವಾಗಿರುವಂತೆ ಕಾಣುತ್ತದೆ ಆದರೆ ವಾಸ್ತವವಾಗಿ ಅಂತ ಸಾರಶೂನ್ಯವಾಗಿದೆ ಏಕೆಂದರೆ ಆರ್ಯಮರ್ಷಿಗಳು ಆತ್ಮೋಪಾಸಕರು ಚೈತನ್ಯವನ್ನು ಆರಾಧಿಸುತ್ತಿದ್ದವರು ಆದ್ದರಿಂದ ಪ್ರತ್ಯೇಕವಾದ ಜಡ ಪ್ರಕೃತಿಯನ್ನು ಅವರು ಎಂದಿಗೂ ಪೂಜಿಸುತ್ತಿರಲಿಲ್ಲ ಆತ್ಮಯುವ ಮಹಾಯಃ ಆತ್ಮೇತ್ಯ ಉಪಗತಿ ಅವರು ಗಾಳಿ ಬೆಳಕು ಕಲ್ಲು ಮಣ್ಣು ಮರ ನೀರು ಮುಂತಾದವುಗಳನ್ನು ಪ್ರಾರ್ಥಿಸುತ್ತಿದ್ದರು ಇವೆಲ್ಲ ಜಡ ದ್ರವ್ಯಗಳಲ್ಲವೇ ಜಡ ಈ ಜಡ ಪ್ರಕೃತಿಯ ರೂಪಗಳನ್ನು ಮತ್ತು ಮನುಷ್ಯ ಪಶು ಪಕ್ಷಿ ಮುಂತಾದ ಜೀವಿಗಳನ್ನು ಮಹರ್ಷಿಗಳು ಪರಮಾತ್ಮನ ಆರಾಧನೆಗೆ ಒಂದು ಮಾಧ್ಯಮ ದ್ವಾರ ರೂಪದಲ್ಲಿ ಬಳಸಿಕೊಂಡು ಅವಗಳ ಮೂಲಕ ಪರಮಾತ್ಮನನ್ನೇ ಪೂಜಿಸುತ್ತಿದ್ದರು ಈ ವರ್ಣೆಗೆ ಆಧಾರವೇನು ಅವರ ಅನುಭವವೇ ಪರಮಾಧಾರ ಅವರ ಶಾಸ್ತ್ರವಾಕ್ಯಗಳು ಈ ಅಭಿಪ್ರಾಯವನ್ನು ಘೋಷಿಸುತ್ತವೆ ಪರಮಾತ್ಮನೇ ಎಲ್ಲಕ್ಕೂ ಆತ್ಮಸ್ವರೂಪನಾದವನು ಜಗತ್ತಿನ ಚೇತನಾ ಚೇತನಗಳೆಲ್ಲವೂ ಭಗವಂತನಿಗೆ ಶರೀರದಂತೆ ಐತಾತ್ಮ್ಯ ಮಿದಗುಂ ಸರ್ವಂ ಜಗತ್ ಸರ್ವಂ ಶರೀರಂತೆ ಎಂದು ಉಪನಿಷತ್ತು ಇತಿಹಾಸವು ಸ್ಪಷ್ಟವಾಗಿ ಸಾರುತ್ತಿವೆಯಲ್ಲವೇ ಚೇತನಾ ಚೇತನಾತ್ಮಕವಾದ ಜಗತ್ತು ಪರಮಾತ್ಮನಿಗೆ ಶರೀರದಂತೆ ಇರಬಹುದು ಆದರೆ ಇದಕ್ಕೆ ಪೂಜೆ ಮಾಡಿದರೆ ಪರಮಾತ್ಮನಿಗೆ ಹೇಗೆ ಆದ್ದರಿಂದ ಸಂತೋಷವಾಗುತ್ತದೆ ಶರೀರಕ್ಕೆ ಗಂಧವನ್ನು ಪೂಜಿ ಅದರಿಂದ ಆತ್ಮನಿಗೆ ಸಂತೋಷ ಉಂಟಾಗುವುದಿಲ್ಲವೇ ಹಾಗೆಯೇ ಭಗವಂತನಿಗೆ ಶರೀರದಂತಿರುವ ಪ್ರಕೃತಿ ಮಾತೆಗೂ ಮತ್ತು ಭೂತ ಕೋಟಿಗಳಿಗೂ ವಿವೇಕ ಸಂಕಲ್ಪದಿಂದ ಪೂಜೆ ಮಾಡಿದರೆ ಪರಮಾತ್ಮನೇ ಅದರಿಂದ ಆನಂದ ಇದನ್ನೇ ಅಹಿರ್ಬುದ ಸಂಹಿತೆ ಹೀಗೆ ಸಾರುತ್ತದೆ ಚರಾಚರಾಣಿ ಭೂತಾನಿ ಸರ್ವಾಣಿ ಭಗವತ್ ದ್ವಹು ಅತಸ್ತಾನುಕೂಲ ಮೇ ಕಾರ್ಯ ಮಿತ್ಯೇವ ನಿಶ್ಚಯ ಎಲ್ಲ ಭೂತಕೋಟಿಗಳು ಭಗವಂತನಿಗೆ ದೇಹಭೂತವಾಗಿವೆ ಆದುದರಿಂದ ಅವುಗಳ ಆರಾಧನೆಯನ್ನು ನಾನು ಮಾಡಲೇಬೇಕು ಎಂಬುದೇ ನಿಶ್ಚಯ ಹಾಗಾದರೆ ಪರಮಾತ್ಮನ ಅಂತಹ ಪೂಜೆಗೆ ಮನುಷ್ಯ ಜೀವಿಗಳನ್ನೇ ದ್ವಾರವನ್ನಾಗಿ ಇಟ್ಟುಕೊಂಡು ಆರಾಧಿಸಬಹುದಲ್ಲ ಬೆಂಕಿ ಗಾಳಿ ನೀರು ಬೆಳಕು ಗಿಡ ಮರ ಬಡ್ಲಿಗಳನ್ನು ಏಕೆ ದ್ವಾರವನ್ನಾಗಿ ಇಟ್ಟುಕೊಂಡರು ಅವರು ಮನುಷ್ಯರ ಮೂಲಕವಾಗಿ ಭಗವಂತನನ್ನು ಆರಾಧಿಸುವ ವಿಧಾನವೂ ಉಂಟು ಅದನ್ನು ಅವರು ಮನುಷ್ಯ ಯಜ್ಞ ಎಂದು ಕರೆದು ಅದನ್ನು ಕರ್ತವ್ಯವಾಗಿ ಆಚರಿಸಿ ಉಪದೇಶಿಸಿದ್ದಾರೆ ಹಾಗೆಯೇ ಅಗ್ನಿ ವಾಯು ಆದಿತ್ಯ ಜಲ ವೃಕ್ಷ ವನಸ್ಪತಿಗಳು ಮುಂತಾದವು ಭಗವಂತನ ಮಹಾ ವಿಭೂತಿಗಳಿಗಳಾಗಿರುವುದರಿಂದ ಅವುಗಳ ದ್ವಾರದಿಂದಲೂ ಅವರು ಜಗತ್ಪ್ರಭುವನ್ನು ಆರಾಧಿಸುತ್ತಾ ಅದನ್ನು ಲೋಕಕ್ಕೆ ಉಪದೇಶ ಮಾಡಿದರು ಇದು ಚೈತನ್ಯದ ಆರಾಧನೆಯ ಪ್ರಕಾರ ವಿಶೇಷವೇ ಹೊರತು ಜಡ ಪ್ರಕೃತಿಯ ಪೂಜೆಯಲ್ಲ ಗಿಡಮರ ಮಂಡಿಗಳು ಅಚೇತನಗಳಲ್ಲವೇ ಅವುಗಳನ್ನು ಭಗವಂತನ ಪೂಜೆಗೆ ದ್ವಾರವಾಗಿ ಆರಿಸಿಕೊಳ್ಳುವುದರಲ್ಲಿ ಏನು ವಿಶೇಷ ಅವು ಅಚೇತನಗಳಲ್ಲ ಮನುಷ್ಯ ಮತ್ತು ಪಶುಪ್ರಾಣಿಗಳಂತೆಯೇ ಅವು ಜೀವಿಗಳು ಅವುಗಳಿಗೂ ಆಹಾರ ಸೇವನೆ ಸಹಜ ಬೆಳವಣಿಗೆ ಸಂತಾನ ಸಂತಾನಾಭಿವೃದ್ಧಿ ಶಕ್ತಿ ಮುಂತಾದ ಧರ್ಮಗಳಿವೆ ಅಷ್ಟೇ ಅಲ್ಲ ಅವುಗಳಿಗೆ ಸುಖ ದುಃಖಗಳುಂಟು ಕೃತಜ್ಞತೆ ಕ್ರೋಧ ಮುಂತಾದ ಭಾವಗಳೂ ಎಂದು ಇತ್ತೀಚಿನ ಕೆಲವು ವೈಜ್ಞಾನಿಕ ಸಂಶೋಧನೆಗಳಿಂದ ಸ್ಥಿರಪಟ್ಟಿದೆ ಅದು ಆಧುನಿಕ ಸಂಶೋಧನೆಯಿಂದ ಪ್ರಮಾಣಿತವಾದ ವಿಷಯ ಆದರೆ ವೃಕ್ಷ ವನಸ್ಪತಿಗಳ ಪೂಜೆಯನ್ನು ವಿಧಿಸಿದ ಪ್ರಾಚೀನ ಮಹರ್ಷಿಗಳಿಗೆ ಅದು ತಿಳಿದಿತ್ತೆ ನಿಶ್ಚಯವಾದಿಗೂ ತಿಳಗಿತ್ತು ಗಿಡಮರ ಬಳ್ಳಿಗಳಿಗೆ ಒಳಗೊಳಗೆ ಸಂಜ್ಞೆಯುಂಟು ಸುಖ ದುಃಖಗಳುಂಟು ಈ ಅಂತಸಜ್ಞ ಉಂಟು ಅಂತಸಜ್ಞವಂತೀತೆಯೇ ಸುಖ ದುಃಖಾದಿ ಸಂಯುತಾ ಎಂದು ಮನುಸ್ಮೃತಿಯು ಹೇಳುತ್ತದೆ ವೃಕ್ಷವನಸ್ಪತಿಗಳನ್ನು ಸ್ಪಷ್ಟವಾಗಿ ಸಂಬೋಧಿಸುವ ವೇದ ಮಂತ್ರಗಳನ್ನು ನೋಡುತ್ತೇವೆ ಉದಾಹರಣೆಗೆ ಅಚ್ಚೇ ತಾ ತೇ ಮಾರಿಷಮ್ ವಿರೋಹ ಸಹಸ್ರ ವರ್ಷಾಹ ಎಂದು ಯಜುರ್ವೇದದ ಆರಂಭದ ಮಂತ್ರವು ದರ್ಬೆ ಎಂಬ ಸಸ್ಯ ರೂಪವಾದ ಭಗವಂತನ ವಿಭೂತಿಯನ್ನು ಸಂಬೋಧಿಸುತ್ತದೆ ಓ ತುಳಸಿಯೇ ನಿನ್ನ ಹುಟ್ಟು ಅಮೃತಮಯವಾದದ್ದು ನೀನು ಸದಾ ಕೇಶವನಿಗೆ ಪ್ರಿಯಳಾದವಳು ಪುರುಷೋತ್ತಮನ ಆರಾಧನೆಗೆ ನಿನ್ನ ಪತ್ರಗಳನ್ನು ಆರಿಸಿಕೊಳ್ಳುತ್ತೇವೆ ಕ್ಷಮಿಸು ತುಳಸ್ಯಮೃತ ಜನ್ಮಾಸಿ ಸದಾ ತ್ವ ಕೇಶವ ಪ್ರಿಯೆ ಆರಾಧನಾರ್ಥಂ ಪುರುಷೋತ್ತಮಸ್ಯ ಲುನಾಮಿ ಪತ್ರಂ ತುಳಸಿ ಕ್ಷಮಸ್ವ ಎಂದು ಆಗಮಗಳು ತುಳಸಿ ಮಾತೆಯನ್ನು ಪ್ರಾರ್ಥಿಸುತ್ತವೆ ಅವು ಅಚೇತನದಲ್ಲಿ ಚೇತನತ್ವವನ್ನು ಆರೋಪಣೆ ಮಾಡಿ ಹೇಳಿರುವ ಕವಿವಾಣಿಗಳಾಗಿರಬಹುದಲ್ಲ ಖಂಡಿತವಾಗಿಯೂ ಅಲ್ಲ ಅವು ಕೇವಲ ಕಾವ್ಯಾಲಂಕಾರಗಳಾಗಿದ್ದರೆ ಸನ್ಯಾಸಿಯು ಗಿಣಮರಗಳಿಂದ ಪುಷ್ಪಗಳನ್ನು ಕೀಳಕೂಡದು ಇದರಿಂದ ಆತನಿಗೆ ಹಿಂಸಾದೋಷ ಉಂಟಾಗುತ್ತದೆ ಉಳಿದವರು ಕೂಡ ಯಜ್ಞ ಪೂಜಾರ್ಥವಾಗಿ ಮಾತ್ರ ಅವುಗಳನ್ನು ಅರಿಸಿಕೊಳ್ಳಬೇಕು ಜ್ಞಾನ ಯಜ್ಞನಿಷ್ಠವಾದ ಯತಿಯು ಮಾತ್ರ ಹೇಗೋ ಅವುಗಳ ಪುಷ್ಪ ಪತ್ರಗಳನ್ನು ಕೀಳಲೇ ಕೂಡದು ಎಂದು ಸ್ಮೃತಿಗಳು ಅನುಶಾಸನ ಮಾಡುತ್ತಿರಲಿಲ್ಲ ಪಶುಪ್ರಾಣಿಗಳ ಜನ್ಮದಂತೆಯೇ ಗಿಡಮರ ಬಳ್ಳಿಗಳದು ಒಂದು ಜನ್ಮ ವಿಶೇಷ ಆದರೆ ಅವು ತಾಮಸಯೋನಿಗಳು ಅತ್ಯಂತ ಪಾಪ ಮಾಡಿದವನು ಸ್ಮಶಾನದಲ್ಲಿ ಮರವಾಗಿ ಹುಟ್ಟುತ್ತಾನೆ ಯಾವ ಗಿಡಮರ ಬಳ್ಳಿಗಳ ಹಣ್ಣು ಹೂವುಗಳು ಭಗವಂತನ ಆರಾಧನೆಗೆ ಒದಗಿ ಬರುತ್ತವೆಯೋ ಅವುಗಳಿಗೆ ಶೀಘ್ರವಾಗಿಯೇ ಸದ್ಗತಿ ಅಥವಾ ಒಳ್ಳೆಯ ಜನ್ಮ ಉಂಟು ಎಂದು ಸ್ಮೃತಿಗಳು ಸಾರುವುದನ್ನು ಗಮನಿಸಬೇಕು ಆದ್ದರಿಂದ ವೃಕ್ಷ ವನಸ್ಪತಿಗಳು ನಿಜವಾಗಿಯೂ ಚೇತನಗಳು ಅವುಗಳಲ್ಲಿ ಚೇತನತ್ವವು ಕವಿಗಳಿಂದ ಆರೋಪಿತವಾಗಿಲ್ಲ ಎಂಬುದು ಸ್ಪಷ್ಟ ಹಾಗಿದ್ದರೂ ವೃಕ್ಷ ವನಸ್ಪತಿಗಳು ಜೀವಿಗಳಲ್ಲಿ ಕೆಳವರ್ಗಕ್ಕೆ ಸೇರಿವೆ ಅವು ಸ್ಥಾವರ ಪ್ರಾಣಿಗಳು ತಾಮಸ ಯೋನಿಗಳು ಅವುಗಳನ್ನು ಅವುಗಳ ಮೂಲಕ ಭಗವಂತನನ್ನು ಏಕೆ ಆರಾಜಿಸಬೇಕು ಎಲ್ಲಾ ಗಿಡ ಪೂಜಿಸಲು ಶಾಸ್ತ್ರಗಳು ಹೇಳಿಲ್ಲ ಯಾವ ವೃಕ್ಷ ವನಸ್ಪತಿಗಳಲ್ಲಿ ವಿಶೇಷವಾದ ದೇವತಾ ಸಾನ್ನಿಧ್ಯ ಇದೆಯೋ ಅದಿಷ್ಟಾತ್ರು ದೇವತೆಗಳ ವಿಶೇಷವಾದ ಅನುಗ್ರಹ ವಿಕಾಸವಿದೆಯೋ ಆದಿ ಭೌತಿಕ ಆದಿದೈವಿಕ ಮತ್ತು ಆಧ್ಯಾತ್ಮಿಕ ತಾಪಗಳನ್ನು ಪರಿಹಾರ ಮಾಡಿ ಪುರುಷಾರ್ಥಗಳನ್ನು ಅನುಗ್ರಹಿಸುವ ವಿಶೇಷ ಯೋಗ್ಯತೆ ಇದೆಯೋ ಅವುಗಳನ್ನು ಮಾತ್ರವೇ ಆರಾಧನೆಗೆ ದ್ವಾರವನ್ನಾಗಿ ಜ್ಞಾನಿಗಳು ಉಪದೇಶಿಸಿದ್ದಾರೆ ಅವುಗಳನ್ನು ಭಗವಂತನ ಮಹಾ ವಿಭೂತಿಗಳೆಂದು ಸೇವಿಸಲು ಹೇಳಿದ್ದಾರೆ ಪ್ರಕೃತ ನವರಾತ್ರ ವಿಜಯದಶಮಿ ಮಹೋತ್ಸವಗಳಲ್ಲಿ ಆರಾಧಿಸಲ್ಪಡುವ ಬಿಲ್ವ ವೃಕ್ಷ ಶಮೀ ವೃಕ್ಷ ಮತ್ತು ಅಪರಾಜಿತ ಎಂಬ ವೃಕ್ಷಗಳು ಈ ಪವಿತ್ರ ವೃಕ್ಷ ಸೇರಿರುವುದರಿಂದ ದೇವದೇವಿಯರ ಪೂಜಾಂಗವಾಗಿ ಅವುಗಳ ಪೂಜೆಯನ್ನು ಜ್ಞಾನಿಗಳು ವಿಧಿಸಿದ್ದಾರೆ ಬಿಲ್ವ ವೃಕ್ಷದಲ್ಲಿ ಶ್ರೀಜಗನ್ಮಾತೆಯನ್ನು ಈ ಉತ್ಸವದ ಅಂಗವಾಗಿ ಆವಾಹಿಸಿ ಆರಾಧಿಸಬೇಕು ಅದರ ಕೊಂಬೆಗಳನ್ನು ಗೃಹಕ್ಕೂ ತಂದು ಪೂಜಿಸಬೇಕು ಎಂಬ ವಿಧಿಯನ್ನು ಹಿಂದೆ ಕೇಳಿದೆವು ಇಂತಹ ಪೂಜ್ಯ ಸ್ಥಾನವನ್ನು ಪಡೆಯಲು ಆ ವೃಕ್ಷದಲ್ಲಿರುವ ವಿಶೇಷ ಯೋಗ್ಯತೆಗಳೇನು ಆದಿಭೌತಿಕವಾಗಿ ಗಮನಿಸಿದಾಗ ಬಿಲ್ವ ವೃಕ್ಷವು ತ್ರಿದೋಷಗಳನ್ನು ಹತೋಟಿಗೆ ತರುವುದು ಬಲಕರ ರುಚಿಕರ ದೀಪಕ ತಾಪನಾಶಕ ಪಿತ್ತ ಜ್ವರ ಅತಿಸ ಹೋಗಲಾಡಿಸುವುದು ಎಂದು ರಾಜ ಹೇಳುತ್ತದೆ ಇವುಗಳಲ್ಲಿ ಪಿತ್ತ ಪರಿಹಾರ ಮುಂತಾದ ಕೆಲವು ಗುಣಗಳು ಬಿಲ್ವ ವೃಕ್ಷದ ದರ್ಶನ ಮತ್ತು ಅದರ ನೆರಳು ಮತ್ತು ಅದರ ಗಾಳಿಯ ಸೇವನೆ ಇವುಗಳಿಂದಲೂ ಅಂಶತಃ ಉಂಟಾಗುತ್ತದೆ ಈ ವೃಕ್ಷಕ್ಕಿರುವ ಶ್ರೀವೃಕ್ಷ ಶಿವ ವಿಷ್ಣು ವಿಜಯ ಪುಣ್ಯ ಶಿವಪ್ರಿಯ ದೇವಾಸ ದೇವಾಸ ತೀರ್ಥಪದ ಆಪಜ್ಞ ತ್ರಿನಯನ ಶುದ್ಧವರ್ಣ ಸಂಯಮಿ ಶ್ರಾದ್ದೇವತಾ ಇತ್ಯಾದಿ ನಾಮದೇಯಗಳು ಇದರ ದೇವತಾ ಸಂಬಂಧವನ್ನು ಪವಿತ್ರತೆಯನ್ನು ಎತ್ತಿ ಹೇಳುತ್ತವೆ ಕಾಮಧೇನುವಿಗೆ ಶ್ರೀಹಿ ಲಕ್ಷ್ಮಿ ಎಂದು ಹೆಸರು ಭೂಮಿಯಲ್ಲಿ ಅವತರಿಸಿದ ಆ ಕಾಮಧೇನುವಿನ ಗೋಮಯದಿಂದ ಉಂಟಾಯಿತು ಈ ದಿವ್ಯ ವೃಕ್ಷ ಶ್ರೀದೇವಿಯು ಇದರಲ್ಲಿ ಜನಿಸಿದಳು ಭೃಗೋ ಲಕ್ಷ್ಮೀಶ್ಚ ಸಾಧೇನು ಗೋರೋಪುವಂ ತದ್ಗೋಮೋ ಬಿಲ್ವ ಶ್ರೀಶ್ಚ ತಸ್ಮದಾಯತ ಎಂದು ವನಿ ಪುರಾಣ ಹೇಳುತ್ತದೆ ಓ ಶ್ರೀದೇವಿಯೇ ಆತಿಥ್ಯವರ್ಣ್ಯೆ ತಪಸ್ಸಿನ ಫಲವಾಗಿ ಹುಟ್ಟಿದ ಈ ಬಿಲ್ವವೆಂಬ ವನಸ್ಪತಿಯು ನಿನ್ನದು ಆದಿತ್ಯವರ್ಣೆ ತಪಸ್ಸೋದಿ ಜಾತೋ ವನಸ್ಪತಿಸ್ತವ ವೃಕ್ಷೋತ್ತ ಬಿಲ್ವಹ ಎಂದು ಶ್ರೀ ಸೂಕ್ತವು ಜಗನ್ಮಾತೆಯನ್ನು ಸಂಬೋಧಿಸಿ ಹೇಳುತ್ತದೆ ಈ ಕಾರಣಗಳಿಂದ ಇದು ಶ್ರೀವೃಕ್ಷ ಈ ಕೆಳಗಿನ ಶ್ಲೋಕವು ಮೇಲ್ಕಂಡ ವನಿ ಪುರಾಣದ ಅಭಿಪ್ರಾಯವನ್ನು ಪ್ರತಿನಿಧಿಸುತ್ತದೆ ಉತ್ತಿತೋ ಬಿಲ್ವ ಗೋಮಯಾಂಬು ನಿಷೇಚನಾತ್ ತತ್ರಾಸೋ ವಸತೇ ಲಕ್ಷ್ಮೀ ಶ್ರೀವೃಕ್ಷೇನ ಚೋಚ್ಯತೆ ಶ್ರೀದೇವಿಗೆ ಮಾತ್ರವಲ್ಲದೆ ತ್ರಿಮೂರ್ತಿಗಳಿಗೂ ನಿಕೇತನವಾಗಿರುವ ಮತ್ತು ಸರ್ವ ದೇವಧಾಮವಾಗಿರುವ ಶ್ರೀವೃಕ್ಷ ಸರ್ವತೀರ್ಥಮಯ ವೃಕ್ಷ ಇದು ಇದು ಶ್ರೀಶೈಲ ಶಿಖರದಲ್ಲಿ ಜನಿಸಿತು ಶ್ರೀಫಲವನ್ನು ಕೊಡುವ ಶ್ರೀದೇವಿಗೆ ವಾಸಸ್ಥಾನ ಇದು ಶಿವನಾದ ನನಗೂ ಮತ್ತು ನಾರಾಯಣನಿಗೂ ಸದಾ ಪ್ರೀತಿಕರವಾದುದು ಇದರ ತಳಭಾಗವು ಸಿದ್ಧಪೀಠಕ್ಕೆ ಸಮವಾದುದು ಬ್ರಹ್ಮ ವಿಷ್ಣು ಶಿವರು ಇದರ ಪತ್ರಗಳನ್ನಲಂಕರಿಸಿದ್ದಾರೆ ಇದರ ತೊಟ್ಟು ಶಕ್ತಿರೂಪವಾದುದು ಇದರ ತ್ರಿದಳಗಳ ಒಂದೊಂದು ಪತ್ರದಿಂದಲೂ ಶಿವನನ್ನಾಗಲಿ ವಿಷ್ಣುವನ್ನಾಗಲಿ ಪೂಜಿಸಬಹುದು ಅದರಿಂದಲೇ ಕೈವಲ್ಯ ಸಿದ್ಧಿ ವಿಶೇಷವಾಗಿ ಶಕ್ತಿ ಪೂಜೆಯನ್ನು ಇದರಿಂದ ಮಾಡಬೇಕು जातह। तृकात्यवसैलशिखरे जाता श्रीफल श्रीनिकेतन विष्णुप्रीति मम प्रीति सदा ब्रह्म विष्णुशिवापत्रे पत्र कैकेन। हर व ಹರಿಮರ್ಚೆಯೇತ್ ಕೈವಲ್ನವ ಶಕ್ತಿಪೂಜಾ ವಿಶೇಷತಃ ಬಿಲ್ವೃಕ್ಷತಲಂ ಪ್ರೋಕ್ತ ಸಿದ್ಧಿಪೀಠಸಮ ಸುಧೀ ಸರ್ವತೀರ್ಥಮಯೋದೇವಿ ಸರ್ವೇವಮಯ ಸದಾ ಶ್ರೀವೃಕ್ಷ ಪರಮೇಶಿ ಅತ ಎ ಸಂಶಯ ಈ ವೃಕ್ಷದ ವಾಸನೆಯನ್ನು ಸೇವಿಸಿ ಹೊರಟು ಬರುವವನಿಗೆ ಸರ್ವಸಿದ್ಧಿಗಳು ಉಂಟಾಗುತ್ತವೆ ಇದು ಅವನ ರಕ್ಷಾ ರೂಪವಾಗಿದೆ ಅವನನ್ನು ಮೇಲುಗಡೆ ಸುದರ್ಶನವು ಮತ್ತು ಕೆಳಭಾಗದಲ್ಲಿ ಪಾಶುಪತವು ಕಾಪಾಡುತ್ತದೆ ಎಂಬ ಅಭಿಪ್ರಾಯವನ್ನು ಶಾಸ್ತ್ರದಲ್ಲಿ ನೋಡುತ್ತೇವೆ ಗ್ರಾಣ ಗೃಹಿತ್ವಯೋ ಗಚ್ಚೇ ಸರ್ವಸಿದ್ಧಿಮವಾತ್ ಊರ್ಧ್ವಂ ಸುದರ್ಶನ ರಕ್ಷೆ ದದಃ ಪಾಶುಪತ ಈ ದಿವ್ಯ ವೃಕ್ಷದ ಮೂರು ಪತ್ರಗಳ ದಳದಲ್ಲಿ ಮೇಲು ಭಾಗದ ಪತ್ರವು ಶಿವ ಎಡಭಾಗದ ಪತ್ರವು ಬ್ರಹ್ಮ ಮತ್ತು ಬಲಭಾಗದ ಪತ್ರವು ನಾನು ವಿಷ್ಣುವು ಎಂದು ಬೃಹತ್ ಧರ್ಮ ಪುರಾಣದಲ್ಲಿ ವಿಷ್ಣು ವಚನವಿದೆ ಊರ್ಧ್ವ ಪತ್ರಂ ವಾಮಂ ವಿಧಿ ಅಹಂ ದಕ್ಷಿಣಪತ್ರಶ್ಚ ತ್ರಿಪತ್ಲ ಮಿತ್ಯುತ ಇದರ ತ್ರಿದಳಗಳು ಬ್ರಹ್ಮಿಷ್ಣು ಶಿವಾತ್ಮಕ ಎನ್ನುವದು ಕೇವಲ ಪ್ರಶಂಸಾತ್ಮಕವಾದ ಅರ್ಥವಾದುದಲ್ಲ ಆ ತ್ರಿದಳದಲ್ಲಿ ನಿಯತವಾದ ಪತ್ರಗಳು ಹೇಗೆ ತ್ರಿಮೂರ್ತಿಗಳಲ್ಲಿ ನಿಯತವಾದ ಮೂರ್ತಿಯನ್ನೇ ಮುಟ್ಟುತ್ತವೆ ಆಯಾ ದೇವತೆಯ ನಾಡಿಯಲ್ಲಿಯೇ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತವೆ ದೇವತಾ ಕೇಂದ್ರವನ್ನೇ ಅರಳಿಸುತ್ತದೆ ಎಂಬುದನ್ನು ಮಹಾಯೋಗೇಶ್ವರರಾದ ಶ್ರೀ ರಂಗ ಗುರುದೇವರು ಬೆಂಗಳೂರಿನಲ್ಲಿ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಸುಧರ್ಮ ಸಭೆಯಲ್ಲಿ ಪೂಜಾ ಪ್ರವಚನದಲ್ಲಿ ಪ್ರಯೋಗ ವಿಜ್ಞಾನದಿಂದ ಮನವರಿಕೆ ಮಾಡಿಕೊಟ್ಟ ರೋಮಾಂಚಕರವಾದ ಪ್ರಸಂಗವೊಂದು ನಮ್ಮ ಮನಸ್ಸಿನಲ್ಲಿ ಹಸಿರಾಗಿದೆ ಆದ್ದರಿಂದ ಈ ಬಗ್ಗೆ ನಮಗೆ ಸಂಶಯ ಇಲ್ಲ ಹೀಗೆ ಎಲ್ಲ ದೇವತೆಗಳಿಗೂ ಪ್ರಿಯವಾಗಿದ್ದರು ಇದು ಶಿವನಿಗೆ ವಿಶೇಷವಾಗಿ ಪ್ರಿಯವಾದುದು ಪ್ರಿಯೋಹಂ ಸರ್ವ ದೇವಾನಂ ತ್ರಿನೇತ್ರ ವಿಶೇಷತಃ ನಾರಾಯಣನ ಆರಾಧನೆಯಲ್ಲೂ ತುಳಸಿಯೊಡನೆ ಬಿಲ್ವ ಪತ್ರಗಳನ್ನು ಮಿಶ್ರ ಮಾಡಿ ಸಮರ್ಪಣೆ ಮಾಡುವ ಸಂಪ್ರದಾಯವುಂಟು ತಿರುಪತಿಯ ತಿಮ್ಮಪ್ಪನಿಗೆ ತುಳಸಿಯೊಡನೆ ಬಿಲ್ವ ಅರ್ಪಿಸಲ್ಪಡುತ್ತದೆ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಭಗವನ್ ಮಾನಸ ಪೂಜಾ ಎಂಬ ಶ್ರೀ ಕೃಷ್ಣ ಮಾನಸ ಪೂಜಾ ಸುತಿಯಲ್ಲಿ ಬಿಲ್ವ ತುಳಸಿ ಯುತೈಶೇಮ್ ಪುಷ್ಪಾಂಜಲಿ ಮಜಿತ ತೇ ಮೂರ್ನಿ ನಿಧತೆ ನಿಧದೆ ಎಂದು ಬಿಲ್ವ ತುಳಸಿ ಯೋಗವನ್ನು ಅಪ್ಪಣೆ ಕೊಡಿಸುತ್ತಾರೆ ಇದು ಶ್ರೀದೇವಿಗೆ ಆತ್ಮೀಯವಾದ ಶ್ರೀವೃಕ್ಷವಾಗಿರುವುದರಿಂದಲೇ ಶ್ರೀ ವೈಷ್ಣವರು ಶ್ರೀಚೂರ್ಣ ಎಂಬ ಹಳದಿ ಅಥವಾ ಕೇಸರಿ ವರ್ಣದ ಪವಿತ್ರವಾದ ಮುಖಧಾರಣ ಚೂರ್ಣವನ್ನು ಬಿಲ್ವ ಪತ್ರದ ಕುಡಿಕೆಯಲ್ಲೇಯೇ ಇಟ್ಟುಕೊಳ್ಳುವ ಸಂಪ್ರದಾಯವಿದೆ ಹೀಗೆ ಶ್ರೀವೃಕ್ಷ ಬಿಲ್ವ ವೃಕ್ಷವು ದೈಹಿಕ ಆರೋಗ್ಯವನ್ನು ಮಾನಸಿಕ ತಾಪ ನಿವಾರಣೆಯನ್ನು ಧಾತು ಸ್ವಾಮ್ಯವನ್ನು ಉಂಟುಮಾಡುತ್ತ ದೇವತಾನಿಕೇತವನವಾಗಿ ಪರಮಾತ್ಮನ ಮಹಾ ವಿಭೂತಿಯಾಗಿದೆ ಇದರಲ್ಲಿ ಶ್ರೀದೇವಿಯನ್ನು ಶರನ್ನವರಾತ್ರ ಮಹೋತ್ಸವದಲ್ಲಿ ಆಹ್ವಾನಿಸಿ ಪೂಜಿಸಿ ಶ್ರೀ ವೃಕ್ಷ ಶಾಖೆಯನ್ನು ಮನೆಯಲ್ಲೂ ಕೊಂಡೊಯ್ದು ಪೂಜಿಸುವುದು ಅತ್ಯಂತ ಸಂಗತವಾಗಿದೆ ಇಲ್ಲಿ ಪೂಜೆಯು ವೃಕ್ಷದ ಹೊರರೂಪಕ್ಕಲ್ಲ ಅದರ ಅಧಿಷ್ಠಾತೃವಾಗಿರುವ ಶ್ರೀದೇವಿಗೆ ಮತ್ತು ಶ್ರೀ ಭಗವಂತನಿಗೆ ಎಂಬ ತತ್ವವನ್ನು ನೆನಪಿನಲ್ಲಿಟ್ಟುಕೊಂಡರೆ ಯಾವ ಕುಚೋದ್ಯಕ್ಕೂ ಎಡೆಯಿಲ್ಲ ವಿಜಯದಶಮಿಯಂದು ಶಮೀವೃಕ್ಷವನ್ನು ಅಂದರೆ ಬನ್ನಿಮರವನ್ನು ಮರವನ್ನು ಪೂಜೆ ಮಾಡಿ ಅದರ ಶಾಕಿಯನ್ನು ಅಥವಾ ಅದರ ಬುಡದ ಮಣ್ಣನ್ನು ಮನೆಗೆ ಕೊಂಡೊಯ್ಯುವ ವಿಧಿಯನ್ನು ಹಿಂದೆ ನೋಡಿದ್ದೇವೆ ಆಯುಧೋಪಜೀವಿಗಳಾದ ಕ್ಷತ್ರಿಯರಲ್ಲಿ ಈ ಪದ್ಧತಿಯು ವಿಶೇಷವಾಗಿದೆ ಹೀಗೆ ವಿಜಯದಶಮಿ ಮಹೋತ್ಸವದಂದು ವಿಶೇಷವಾಗಿ ಆರಾಧಿಸಲ್ಪಡಲು ಈ ವೃಕ್ಷದ ವಿಶೇಷ ಯೋಗ್ಯತೆಯೇನು ಇದು ಕೂಡ ಬಿಲ್ವ ವೃಕ್ಷದಂತೆಯೇ ಭಗವಂತನ ಮಹಾ ವಿಭೂತಿ ರೂಪವಾಗಿರುವ ವೃಕ್ಷ ಇದು ಯಜ್ಞದಲ್ಲಿ ಪ್ರಶಕ್ತವಾಗಿರುವ ಒಂದು ಮಹಾವೃಕ್ಷ ವಹ್ನಿ ಅಗ್ನಿ ದೇವತಾಕವಾದ ವೃಕ್ಷ ಈ ವೃಕ್ಷವಾಚಕವಾದ ಬನ್ನಿ ಎಂಬ ಕನ್ನಡ ಪದಕ್ಕೆ ಸಂಸ್ಕೃತ ತತ್ಸಮ ರೂಪವು ವಹ್ನಿ ಎಂಬುದೇ ಆಗಿದೆ ಹೊರಡುಗಳನ್ನು ಕಡೆದು ಉತ್ಪತ್ತಿ ಮಾಡಿದ ಪವಿತ್ರವಾದ ಅಗ್ನಿಯಿಂದಲೇ ಯಜ್ಞಗಳನ್ನು ಮಾಡುತ್ತಿದ್ದರು ಆದ್ದರಿಂದ ಶಮಿ ವೃಕ್ಷವು ಅಗ್ನಿರ್ಗರ್ಭಾ ಎಂದು ಕರೆಯಲ್ಪಡುತ್ತಿತ್ತು ಅವೇ ಹಿ ತನಯಾಂ ಬ್ರಹ್ಮನ್ ನಗ್ನಿಗರ್ಭಾಂ ಶಮೀಮಿವಾ ಇದರಲ್ಲಿ ವಾಸ ಮಾಡುವ ದಿವ್ಯವಾದ ಅಗ್ನಿಗೆ ದುರ್ಗಾ ಎಂದು ಹೆಸರು ಆ ಅಗ್ನಿರುದ್ರನ ಸ್ತ್ರೀರೂಪವೇ ದುರ್ಗಾದೇವಿ ದುರ್ಗಗಳನ್ನು ದುರ್ಗತಿಯನ್ನು ದಾಟಿಸುವ ಆ ದುರ್ಗಾಗ್ನಿಯನ್ನು ಮತ್ತು ದುರ್ಗಾದೇವಿಯನ್ನು ತೈತಿರೀಯ ಶಾಖೆಗೆ ಸೇರಿದ ಮಹಾನಾರಾಯಣ ಅಥವಾ ಯಾಜ್ಞಿಕಿ ಉಪನಿಷತ್ತು ಕೊಂಡಾಡುತ್ತದೆ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀ ವೈರೋಚನೀಂ ಕರ್ಮಫಲೇಶು ಜುಷ್ಟಾಂ ದುರ್ಗಾಂ ದೇವಿಗುಂ ಶರಣಮಹಂ ಪ್ರಪದ್ಯೆ ಸುತರಸೀ ತರಸೆ ನಮಃ ಅಗ್ನೆ ತ್ವ ಪಾರಯಾನೋ ಅಸ್ಮನ್ ಸ್ವಸ್ತಿರತಿ ದೊರ್ಗಾ ವಿಶ್ವಾ ಪೂಚ್ಛಾಪಥ್ವೀ ಬಹುಲಾನ ಉರ್ವಿ ಭವೋಕಾ ತನೆಯ ಶಮ್ಯೋ ವಿಶ್ವನೋ ದರ್ಗಾಹ ದೂರ್ಗಹ ಜಾತೇದಸಿಂದು ದೂರಿತರ್ಷಿ ಅಗ್ನೆ ಅತ್ರಿವನ್ ಅತ್ರಿವನ್ಮನಸ ಬೋಧ್ಯವಿತ ಬೌದ್ಯವಿತನೂನ ಎಂಬ ಆ ದುರ್ಗಾ ಸೂಕ್ತ ಭಾವವು ಭಾಗವು ದುರ್ಗಾದೇವಿಯು ಹೇಗೆ ತಪಸ್ಸಿನಿಂದ ಜ್ವಲಿಸುತ್ತಾ ಅಗ್ನಿರೂಪಿಣಿಯಾಗಿದ್ದಾಳೆಂಬುದನ್ನು ಮತ್ತು ಕಷ್ಟಗಳ ದೆಸೆಯಿಂದ ಪಾರು ಮಾಡಿಸುತ್ತಾಳೆಂಬುದನ್ನು ಸ್ತುತಿಸುತ್ತದೆ ಅಂತಹ ಶಕ್ತಿ ಸ್ವರೂಪಿಣಿಯಾದ ದುರ್ಗಾದೇವಿಯ ಅಗ್ನಿರೂಪ ತೇಜಸ್ಸಿಗೆ ನಿಧಾನವಾಗಿರುವ ವೃಕ್ಷ ಶ್ರೀ ಶಮೀ ವೃಕ್ಷ ತೇಜೋಮಯವಾದ ಶಸ್ತ್ರಾಸ್ತ್ರಗಳನ್ನು ಆಕೆಯ ಅನುಗ್ರಹದಿಂದ ಪಡೆದು ದುಷ್ಟರಾದ ದಸ್ಯುಗಳನ್ನು ಧ್ವಂಸ ಮಾಡುವ ವಿಜಯಯಾತ್ರೆಯ ಪ್ರಾರಂಭದಲ್ಲಿ ಅಂತಹ ದುರ್ಗಾವೃಕ್ಷದಲ್ಲಿ ದುರ್ಗಾದೇವಿಯನ್ನು ಭಕ್ತರು ಪೂಜಿಸುವುದು ಸಹಜವೇ ಆಗಿದೆ